ಧಾರವಾಡ ಕರ್ನಾಟಕದ ಸಾಹಿತ್ಯೋತ್ಸಾ ಉತ್ಸವ ಕರ್ನಾಟಕ ಪುನರುಜ್ಜೀವನದ ಚಳವಳಿ ಧಾರವಾಡ ಕರ್ನಾಟಕದಲ್ಲಿ ಬಹು ವರ್ಷಗಳ ಹಿಂದೆಯೇ ಆರಂಭವಾಗಿತ್ತು ಒಂದು ದೃಷ್ಟಿಯಿಂದ ಧಾರವಾಡದಲ್ಲಿ ಸಮಾರಂಭ ಮೊದಲಾದದ್ದು ಮೈಸೂರಿನಲ್ಲಾದದಕ್ಕಿಂತ ಎಷ್ಟೋ ಹಿಂದೆ ಎಂದು ಹೇಳಬಹುದು ಅಲ್ಲಿಯ ಕರ್ನಾಟಕ ವಿದ್ಯಾವರ್ಧಕ ಸಂಘ ಬೆಂಗಳೂರಿನ ಸಾಹಿತ್ಯ ಪರಿಷತ್ತಿಗಿಂತ ಪ್ರಾಚೀನವಾದದ್ದು ವಿದ್ಯಾವರ್ಧಕ ಸಂಘದ ಪ್ರಾರಂಭಕರ್ತರು ಮೈಸೂರಿಗೆ ಬಂದು ಮಹಾರಾಜ ಶ್ರೀ ಚಾಮರಾಜೇಂದ್ರ ಒಡೆಯರವರನ್ನು ಕಂಡು ತಮ್ಮ ಉದ್ದೇಶವನ್ನು ವಿವರಿಸಿ ಸಹಾಯ ಬೇಡಿದರು ಮಹಾರಾಜರು ಮೂರು ರೂಪಾಯಿಗಳಷ್ಟು ಸಹಾಯ ಕೊಟ್ಟರು ಆ ಮೂಲಧನದಿಂದ ಕಟ್ಟಿದ್ದು ಧಾರವಾಡದ ವಿದ್ಯಾವರ್ಧಕ ಸಂಘದ ಚಾಮರಾಜೇಂದ್ರ ಮಂದಿರ ವಿದ್ಯಾವರ್ತಕ ಸಂಘದ ಪ್ರತಿಷ್ಠಾಪಕರಲ್ಲಿ ಕೆಲವರ ಹೆಸರುಗಳನ್ನು ಮಾತ್ರ ನಾನು ಕೇಳಿಬಲ್ಲೆ ಅವರಲ್ಲಿ ನಾರಾಯಣರಾವ್ ಕರಿಗುದ್ರಿ ಗೋಪಾಲ ರಂಗೋಕಟ್ಟಿ ಕೆಂಬಾವಿ ರಾಘವೇಂದ್ರ ದೇಶಪಾಂಡೆ ಹನುಮಂತರಾವ್ ಇವರು ಮುಖ್ಯರು ವಿದ್ಯಾವರ್ಧಕ ಸಂಘವು ವಾಗ್ಭೂಷಣ ಎಂಬ ಮಾಸಪತ್ರಿಕೆಯನ್ನು ಪ್ರಕಟಿಸುತ್ತಿತ್ತು ಅದು ಅನೇಕ ವರ್ಷಗಳ ಕಾಲ ನಡೆಯಿತು ಅದರ ಪುಟಗಳಲ್ಲಿ ಅನೇಕ ಉದ್ಗ್ರಹಗಳು ವಿದ್ವದ್ ಬಂಧಗಳು ಬರುತ್ತಿದ್ದವು ಸಾಹಿತ್ಯ ಪರಿಷತ್ತು ಸ್ಥಾಪನೆಯಾದ ಮೇಲೆ ಧಾರವಾಡ ಪ್ರಾಂತದಿಂದ ಮೈಸೂರು ಪ್ರಾಂತಕ್ಕೂ ಇಲ್ಲಿಂದ ಅಲ್ಲಿಗೂ ವಿದ್ವಜ್ಜನ ಬರುವುದು ಹೋಗುವುದು ಹೆಚ್ಚಾಯಿತು ಎರಡು ಪ್ರಾಂತಗಳ ಭಾಷಾ ಪ್ರಮುಖರಿಗೂ ಸ್ನೇಹ ಬೆಳೆಯಿತು ಹೀಗೆ ನನಗೆ ಧಾರವಾಡದ ಭಾಷಾ ಪ್ರಮುಖರ ಪರಿಚಯವಾಗಲು ಅವಕಾಶವಾಯಿತು ಆ ಪ್ರಮುಖರಲ್ಲಿ ಕೆಲವರ ಹೆಸರುಗಳನ್ನು ಸ್ಮರಿಸಬೇನೆ ದೇಶಪಾಂಡೆ ಹನುಮಂತರಾಯರು ತುಂಬಾ ಗೌರವ ಪಡೆದಿದ್ದರು ಹೈಸ್ಕೂಲಿನ ಮುಖ್ಯೋಪಾಧ್ಯಾಯರಾಗಿದ್ದರು ಶಂಕರ ಕರ್ನಾಟಕ ಬುಕ್ ಎಂಬ ಪುಸ್ತಕದ ಸ್ಥಾಪನೆ ಮಾಡಿಸಿದ್ದರು ತುಂಬಾ ಗಂಭೀರ ಸ್ವಭಾವದ ಮಹನೀಯರು ರಾಘವೇಂದ್ರ ರಾಯರು ಎಂಬ ತೆಲುಗು ಸೀಮೆಗೂ ತಮಗೂ ಯಾವ ಸಂಬಂಧ ಯಾವ ಕಾಲದಲ್ಲಿತ್ತೆಂಬುದು ಅವರಿಗೆ ತಿಳಿದಿರಲಿಲ್ಲ ರಾಘವೇಂದ್ರ ವಕೀಲರು ಲವಲವಿಕೆಯುಳ್ಳ ಮನುಷ್ಯರು ಮುಂದಾಳಾಗಿದ್ದವರು ಪ್ರಭಾವಶಾಲಿಯಾದ ವಾಗ್ಮಿ ಆ ಕಾಲದಲ್ಲಿ ಪರಿಷತ್ತಿನ ಸಮ್ಮೇಳನಗಳು ನಡೆದ ಕಡೆ ಒಳ್ಳೊಳ್ಳೆಯ ಭೋಜನ ಸಮಾರಾಧನೆಯಾಗುತ್ತಿತ್ತು ಆ ಸಮಾರಾಧನೆಯಲ್ಲಿ ಕರ್ಪೂರ ಶ್ರೀನಿವಾಸರಾಯರು ಅಧ್ಯಕ್ಷರಾಗಿದ್ದು ಪ್ರತಿಯೊಬ್ಬಾತನೂ ಒಂದು ಶ್ಲೋಕವನ್ನೋ ಅಥವಾ ಒಂದು ಗದ್ಯವನ್ನೋ ಹೇಳಲೇಬೇಕೆಂದು ಕಡ್ಡಾಯ ಮಾಡಿದ್ದರು ಒಂದು ಸಾರಿ ಕಡಪ ರಾಘವೇಂದ್ರ ರಾಯರು ಆ ಕಟ್ಟುಪಾಡಿಗೆ ಸಿಕ್ಕಿ ಬೇರೆಯೋ ತಮಗೆ ತೋರಲಿಲ್ಲವೆಂದು ಹೇಳಿ ಲಂಗೋಟಿ ಬಲು ಒಳ್ಳೇದಣ್ಣ ಎಂಬ ಪುರಂದರದಾಸರ ಕೇತನೆಯನ್ನು ಹಾಡಿದರು ಪೂಜಾರರು ಮಹಾದೇವಶಾಸ್ತ್ರಿ ಪ್ರಭಾಕರ ಶಾಸ್ತ್ರಿ ಪೂಜಾರರು ನಿಶಿತ ಯೋಗ್ಯತೆಯುಳ್ಳ ಮಹಾವಿದ್ವಾಂಸರು ಇವರು ಮೈಸೂರಿನಲ್ಲಿ ಟ್ರೈನಿಂಗ್ ಕಾಲೇಜಿನಲ್ಲಿ ವಿದ್ವಾನ್ ತಿಮ್ಮಪ್ಪಯ್ಯ ಶಾಸ್ತ್ರಿಗಳವರಲ್ಲಿ ವ್ಯಾಸಂಗ ಮಾಡಿದ್ದವರಂತೆ ಕನ್ನಡ ಸಂಸ್ಕೃತ ಎರಡು ಭಾಷೆಗಳಲ್ಲಿಯೂ ಶಾಸ್ತ್ರ ರೀತಿಯಾಗಿ ಪಾಂಡಿತ್ಯ ಸಂಪಾದಿಸಿದ್ದರಲ್ಲದೆ ಆಚಾರದಲ್ಲಿಯೂ ಶೀಲದಲ್ಲಿಯೂ ಬಹು ಪರಿಶುದ್ಧರಾದವರು ಬೆಳ್ಳಾವೆ ವೆಂಕಟನಾರಾಯಣಪ್ಪನವರಿಗೆ ಅವರಲ್ಲಿ ತುಂಬಾ ಭಕ್ತಿ ಮಹಾದೇವ ಶಾಸ್ತ್ರಿಗಳು ಬೆಂಗಳೂರಿಗೆ ಬಂದಾಗಲೆಲ್ಲ ವೆಂಕಟನಾರಾಯಣಪ್ಪನವರ ಮನೆಯಲ್ಲಿ ಗೌರವದ ಔಳ್ತಣ ಮಹದೇವ ಶಾಸ್ತ್ರಿಗಳು ಕೆಲವು ಸಂಸ್ಕೃತ ಗ್ರಂಥಗಳ ಕನ್ನಡ ಸಂಕ್ಷೇಪಾನುವಾದಗಳನ್ನು ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ಕೆಲವು ಲೇಖನಗಳನ್ನು ಬರೆದಿದ್ದಾರೆ ನಾನು ಧಾರವಾಡಕ್ಕೆ ಹೋದಾಗಲೆಲ್ಲಾ ಅವರನ್ನು ಕಾಣಲು ಹೋಗುತ್ತಿದ್ದೆ ಒಂದು ಸಾರಿ ಒಬ್ಬ ಪ್ರಮುಖ ಮಹನೀಯರ ಮನೆಯಲ್ಲಿ ನಾವು ಇಳಿದುಕೊಂಡಿದ್ದಾಗ ಮಹಾದೇವ ಶಾಸ್ತ್ರಿಗಳನ್ನು ಕುರಿತು ವಿಚಾರಿಸಿದೆ ಅವರ ಇರುವಿಕೆಯೇ ನನ್ನ ಸ್ನೇಹಿತರಾದ ಆ ಪರ ಪುರ ಪ್ರಮುಖರಿಗೆ ತಿಳಿದಿರಲಿಲ್ಲ ಇನ್ನು ನಾಲ್ಕಾರು ಮಂದಿ ಸ್ನೇಹಿತಿಗಳಿಸಿಕೊಂಡಿರುವ ಕೊಂಡಿರುವ ಅವರನ್ನು ತಿಳಿದುಕೊಳ್ಳಬೇಕು ಗೌರವಿಸಬೇಕು ಎಂಬ ಕುತೂಹಲ ಎಲ್ಲಿಯು ಇರುವಂತೆ ತೋರಲಿಲ್ಲ ಸಾಹಿತಿಗಳಾಗಿಯೋ ಬೇರೆ ರೀತಿಯಲ್ಲೋ ಸುಪ್ರತಿಷ್ಠರಾಗಿರುವವರಿಗೆ ತಮ್ಮ ನೆರೆಹೊರೆಯಲ್ಲಿ ಗೌರವ ಗೌರವಾರ್ಹರು ಯಾರು ಯಾರಿರಬಹುದೆಂಬ ಕುತೂಹಲವಿರುವಂತೆ ಕಾಣುವುದಿಲ್ಲ ಇಂಥ ವಾತಾವರಣದಲ್ಲಿ ಹಳೆಯ ಕಾಲದ ಪಾಂಡಿತ್ಯವು ಸಾಂಪ್ರದಾಯಿಕ ಶಾಸ್ತ್ರ ಸಂಪತ್ತು ಹೇಗೆ ಉಳಿಯಬೇಕು ವೆಂಕಟರಾಯರು ಆಲೂರು ವೆಂಕಟರಾಯರು ಮಹಾಪ್ರಸಿದ್ಧರು ಕರ್ನಾಟಕ ಚಳವಳಿಗೆ ಮೂಲ ಪುರುಷರಲ್ಲೊಬ್ಬರೆಂದು ಹೇಳಬಹುದು ಇವರು ಕರ್ನಾಟಕದ ಗತವೈಭವವನ್ನು ಕೀರ್ತಿಸಿ ಗ್ರಂಥ ಬರೆದಿದ್ದಾರೆ ಬಾಲಗಂಗಾಧರ ತಿಲಕರವರ ಗೀತಾರಹಸ್ಯ ಗ್ರಂಥವನ್ನು ಮರಾಠಿಯಿಂದ ಕನ್ನಡಕ್ಕೆ ತರ್ಜುಮೆ ಮಾಡಿದ್ದಾರೆ ಅನೇಕ ಪ್ರಾಸ್ತಾವಿಕ ಲೇಖನಗಳನ್ನು ಬರೆದಿದ್ದಾರೆ ಬಹು ಬಹುಕಾಲ ಜಯ ಕರ್ನಾಟಕ ಪತ್ರಿಕೆಯ ಸಂಪಾದಕರಾಗಿದ್ದರು ಸಾವಿರದ ಒಂಬೈನೂರ ಮೂವತ್ತ್ ಮೂರು ಮೂವತ್ನಾಲ್ಕರಲ್ಲಿ ಮೈಸೂರು ಪಟ್ಟಣದಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಇವರು ಭಗವದ್ ಭಕ್ತರು ನಿಷ್ಕಪಟಿಗಳಾದವರು ಒಂದೊಂದು ವೇಳೆ ಉದ್ಯೋಗ ಉದ್ವೇಗ ಪರವಶರಾಗಿ ಮಾತನಾಡುತ್ತಿದ್ದರು ಮುದವೀಡಕರ್ ಕೃಷ್ಣರಾಯರು ಮುದವೀಡಕರ್ ಒಂದು ಓಜಸ್ವಿಯಾದ ವಾರಪತ್ರಿಕೆಯನ್ನು ನಡೆಸುತ್ತಿದ್ದರು ಕೃಷ್ಣರಾಯರು ತೇಜೋವಂತರಾದ ವಾಗ್ಮಿಗಳು ನನಗೆ ತಿಳಿದಿರುವ ಕನ್ನಡ ದೇಶದ ರಾಜಕೀಯ ವಾಶ್ಮಿ ವಾಗ್ಮಿಗಳಲ್ಲಿ ಮುಧವೀಡಕರ್ ಕೃಷ್ಣರಾಯರಿಗಿಂತ ಮೇಲ್ಪಟ್ಟ ಮೇಲ್ಮಟ್ಟದವರು ಯಾರೂ ಇಲ್ಲವೆನಿಸುತ್ತದೆ ದೇಶಪಾಂಡೆ ಗಂಗಾಧರರಾಯರು ಮುದವೀಡಕರ್ ಕೃಷ್ಣರಾಯರು ಇವರಿಬ್ಬರಷ್ಟು ಪ್ರಭಾವಶಾಲಿಗಳಾದ ಕನ್ನಡ ಭಾಷಣಕಾರರು ಬೇರೆ ಒಬ್ಬರು ಇಲ್ಲ ಮುದವೀಡ ಕರ್ರವರು ದೊಡ್ಡ ಆಕಾರದವರು ಶ್ಯಾಮಲವರ್ಣ ಅವರದು ಉದ್ದಕ್ಕೆ ತಕ್ಕಷ್ಟು ಗಾತ್ರ ಸ್ಥೂಲ ಅಗಲವಾದ ಮುಖ ಅಕಲವಾದ ಕಣ್ಣುಗಳು ಚಿಂತೆಯನ್ನೋ ಸಂತೋಷವನ್ನೋ ಕೋಪವನ್ನೋ ಹಾಸ್ಯವನ್ನೋ ಭಾವನೆ ವ್ಯುತ್ಪನ್ನವಾಗುತ್ತಿದ್ದಂತೆಯೇ ಹೊರಗೆಡಹುತ್ತಿದ್ದ ಮುಖಭಂಗಿ ಮುದಬೀಡಕರ್ ಕೃಷ್ಣರಾಯರ ಒಳ್ಳೆಯತನವನ್ನು ಪ್ರೀತಿ ವಾತ್ಸ ವಾತ್ಸಲ್ಯಗಳನ್ನು ಎಷ್ಟೆಂದು ಹೊಗಳಿದರೂ ನನಗೆ ತೃಪ್ತಿಯಾಗದು ನಾವು ಎಂಟು ಹತ್ತು ಮಂದಿ ಹುಬ್ಬಳ್ಳಿಯ ಸಮ್ಮೇಳನದಿಂದ ಧಾರವಾಡಕ್ಕೆ ಹೋಗಿ ಅಲ್ಲಿ ರಾಮಚಂದ್ರ ಮಹಿಷಿಯವರ ಅತಿಥಿಗಳಾಗಿ ಒಂದು ದಿನ ಇದ್ದೆವು ಮಾರನೆಯ ದಿನ ಅಲ್ಲಿಂದ ಮುಂದಕ್ಕೆ ಪ್ರಯಾಣ ರೈಲು ಹೊರಡುವುದು ಬೆಳಗ್ಗೆ ಐದು ಗಂಟೆಗೆ ಅಷ್ಟರೊಳಗೆ ರೈಲ್ವೆ ಸ್ಟೇಷನ್ ತಲುಪಬೇಕಾಗಿತ್ತು ನಮ್ಮ ಸಾಮಾನುಗಳನ್ನು ಸಾಗಿಸುವುದಕ್ಕಾಗಿ ಗಾಡಿಯೋ ಆಳುಗಳೋ ಇಲ್ಲವೆಂದು ನಾವು ಪೇಚಾಡಿಕೊಳ್ಳುತ್ತಿದ್ದೆವು ಆ ಹೊತ್ತಿಗೆ ಸರಿಯಾಗಿ ಕೃಷ್ಣರಾಯರು ಅಲ್ಲಿಗೆ ಬಂದು ನಮ್ಮ ಪೇಚಾಟವನ್ನು ನೋಡಿದರು ನಮ್ಮನ್ನು ಕೇಳಿದರು ಎಷ್ಟೆದ್ರಪ್ಪ ಸಾಮಾನು ಎಷ್ಟು ಗಾಡಿ ಹಿಡಿಸಿತು ನಾವು ನಮ್ಮ ಹಾಸಿಗೆಗಳನ್ನು ಟ್ರಂಕುಗಳನ್ನು ತೋರಿಸಿದೆವು ಕೃಷ್ಣರಾಯರು ಏನರಪ್ಪ ಇಷ್ಟೆ ಹೌದಲ್ಲೋ ಇದಕ್ಕೆ ಯಾಕೆ ಗಾಡಿ ಹಾಗೆ ಹೇಳುತ್ತಾ ಒಂದು ಹಾಸಿಗೆ ಸುಳ್ಳಿಯನ್ನು ಒಂದು ಕಂಕುಳಿನಲ್ಲಿಯೂ ಇನ್ನೊಂದನ್ನು ಇನ್ನೊಂದು ಕಂಕುಳಿನಲ್ಲಿಯೋ ಒಂದನ್ನು ಭುಜದ ಮೇಲೆಯೋ ಇನ್ನೊಂದನ್ನು ಭುಜ ಇನ್ನೊಂದು ಭುಜದ ಮೇಲೂ ಹೇರಿಕೊಂಡು ಕೊಂಚ ಬಗ್ಗೆ ಬೆನ್ನ ಮೇಲೆ ಇರಿಸಿಕೊಂಡರು ಇಷ್ಟಾದ ಮೇಲೆ ನಿಂತು ಹೇಳಿದರು ದಾರಾದರೂ ಮೇಲೆ ಕೊಡೋ ಹಂಗಿದ್ದರೆ ಕೊಡಬಹುದಲ್ಲ ನಾವೆಲ್ಲ ನಕ್ಕೆವು ಅಲ್ಲಿಂದ ಹತ್ತು ನಿಮಿಷದೊಳಗಾಗಿ ಅವರು ರೈಲ್ವೆ ಸ್ಟೇಷನ್ನನ್ನು ನಮಗಿಂತ ಮೊದಲೇ ತಲುಪಿದ್ದರು ಇದರಿಂದ ಅವರ ಆಕಾರದ ಮಹಿಮೆ ತೋರುವುದು ಹಾಗಿರಲಿ ಅವರ ಹೃದಯದ ಮಹಿಮೆ ಸ್ಪಷ್ಟಪಡುತ್ತದೆ ನಿಸ್ಪೃಹರು ಸತ್ಯಸಂಧರು ಎಂದರೆ ಮುದಡಿ ಮುದವೀಡಕರ್ ಅವರು ಬೆಂಗಳೂರಿಗೆ ಆಗಾಗ ಉಪನ್ಯಾಸ ಬರುತ್ತಿದ್ದರು ಒಂದು ಉಪನ್ಯಾಸದಲ್ಲಿ ಹೇಳಿದರು ನಮ್ಮಲ್ಲಿ ಎಂತೆಂಥ ಮಹಾಕವಿಗಳಿದ್ದರು ಎಂತೆಂಥ ಪ್ರತಿಭಾವಂತರಿದ್ದರು ಎಂತೆಂಥ ಕಾವ್ಯಕರ್ತರಿದ್ದರು ನಮ್ಮ ರನ್ನನೇನು ಪೊನ್ನನೇನು ಜನ್ನನೇನು ಹೀಗೆ ಬಿಟ್ಟರು ವಾಗ್ಯಾಲಗಳನ್ನು ಕೇಳಿದವರಿಗೆ ಪರಮಾನಂದ ಉಪನ್ಯಾಸ ಮುಗಿದ ಮೇಲೆ ನಾನು ಅವರ ಹತ್ತಿರ ಹೋಗಿ ನನ್ನ ಸಂತೋಷವನ್ನು ತಿಳಿಯಪಡಿಸಿ ಕೇಳಿದೆ ಪೊನ್ನ ಏನೇನು ಜನ್ನ ಏನು ಬರೆದಿದ್ದಾನೆ ಕೃಷ್ಣರಾಯರು ಹೇಳಿದರು ನಾ ಏನು ಬಲ್ಲೆನಪ್ಪ ನೀವೆಲ್ಲ ಹೇಳತೀರಲ್ಲೋ ನೀವು ಸುಳ್ಳು ಹೇಳುವವರಲ್ಲ ಅಲ್ಲವಲ್ಲ ನಿಮ್ಮ ಮಾತೇ ನಮಗೆ ಪ್ರಮಾಣ ನಾವು ನಗುವಿನ ಲಹರಿಯಲ್ಲಿ ತಿಳಿದೆವು ಒಂದು ಸಾರಿ ಮುದವೀಡಕರ್ ಅವರು ಬೆಂಗಳೂರಿಗೆ ಬಂದಿದ್ದಾಗ ಅವರ ಒಂದಾನೊಂದು ಭಾಷಣವನ್ನು ಕೇಳಿದ ನನ್ನ ಸ್ನೇಹಿತರು ಎಸ್ ಜಿ ಆ ಮಾರನೆಯ ದಿನ ಮುದವೀಡಕರ್ ಅವರು ಇಳಿದುಕೊಂಡಿದ್ದ ಮನೆಗೆ ಹೋಗಿ ಅವರ ಎರಡು ಪಾದಗಳನ್ನು ಹಿಡಿದು ನಮಸ್ಕರಿಸಿ ತಾವು ತಂದಿದ್ದ ಉಡುಗರಿಯನ್ನು ಮುಂದಿಟ್ಟು ಅದನ್ನು ಅವರು ಸ್ವೀಕರಿಸಿದರೆ ತಾನು ಕೃತಾರ್ಥನೆಂದು ಹೇಳಿದರು ಇದಕ್ಕೆ ನಾನು ಸಾಕ್ಷಿ ಕೃಷ್ಣರಾಯರೆಂಥವರು ಎಸ್ಜಿ ಶಾಸ್ತ್ರಿಗಳೆಂಥವರು ಎಂದು ಅದರಿಂದ ಅಭಿವ್ಯಕ್ತವಾಗುತ್ತದೆ ನಾರಾಯಣರಾಯರು ಹುಯಲಗೋಳ ನಾರಾಯಣರಾಯರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಕನ್ನಡ ರಾಷ್ಟ್ರಗೀತೆಯನ್ನು ರಚಿಸಿದವರು ಕಸಬಿನಲ್ಲಿ ವಕೀಲರು ಪ್ರಾಚೀನ ಕಾವ್ಯಗಳನ್ನು ಚೆನ್ನಾಗಿ ನೋಡಿದ್ದವರು ಗದುಗಿನ ವೀರನಾರಾಯಣ ಸ್ವಾಮಿಯ ಭಕ್ತರು ಮತ್ತು ಕುಮಾರವ್ಯಾಸ ಭಾರತದ ಪಾರಾಯಣದಲ್ಲಿ ನಿಷ್ಠರಾದವರು ನಾರಾಯಣರಾಯರದು ದೊಡ್ಡ ಕುಟುಂಬ ಅವರು ಆಸ್ತಿವಂತರೂ ಹೌದು ಸಂಸಾರದಲ್ಲಿ ದುಃಖಗಳನ್ನು ಕಂಡಿದ್ದವರು ಒಂದು ಕಡೆ ಸಂಸಾರದ ತಾಪದಿಂದಲೂ ಇನ್ನೊಂದು ಕಡೆ ಭಗವದ್ಭಕ್ತಿಯ ಅತಿಶಯದಿಂದಲೂ ಬಹು ಮೃತುವಾಗಿ ನಮ್ರರಾಗಿದ್ದರು ತುಂಬಾ ಉದಾರಿಗಳು ಮತ್ತು ಸರಳ ಮಿತಭಾಷಿಗಳು ನನ್ನ ಮನಸ್ಸು ಅವರ ಒಳ್ಳೆಯತನವನ್ನು ಪದೇ ಪದೇ ನೆನೆಯುತ್ತದೆ ಗಂಗಾಧರ ದೇಶಪಾಂಡೆ ಗಂಗಾಧರ ರಾಯರು ಕರ್ನಾಟಕ ಮಹಾರಾಷ್ಟ್ರಗಳೆರಡರಲ್ಲಿಯೂ ಪ್ರಸಿದ್ಧರಾದ ಜನ ಪ್ರಮುಖರು ಇವರು ಭಾರಿ ಜಮೀನುದಾರರಾಗಿದ್ದಲ್ಲದೆ ವಕೀಲಿ ವೃತ್ತಿಯನ್ನು ನಡೆಸಿದವರು ನೋಡಲು ಒಳ್ಳೆಯ ಆಕಾರ ಒಳ್ಳೆಯ ಮೈಬಣ್ಣ ಇವರು ಬಾಲಗಂಗಾಧರ ತಿಲಕರ ಅಚ್ಚುಮೆಚ್ಚಿನ ಸಹಾಯಕರಲ್ಲೊಬ್ಬರು ಬಹುಶಃ ಬಾಗಲಕೋಟೆಯಲ್ಲೋ ಇನ್ನೆಲ್ಲೋ ಇವರ ಕನ್ನಡ ಭಾಷಣವನ್ನು ನಾನು ಕೇಳಿದೆ ಅದು ರಾಜಕೀಯ ವಿಚಾರದ್ದು ಅದರಲ್ಲಿ ಮಧ್ಯಗಾಮಿ ಪಕ್ಷದ ಶ್ರೀನಿವಾಸಿಗಳು ಮೊದಲಾದ ಪ್ರಮುಖರನ್ನು ಕುರಿತು ಹೇರಳವಾಗಿ ಹಾಸ್ಯ ಮಾಡಿದರು ಈ ಮಧ್ಯಗಾಮಿಗಳು ಕಾಯದೇಸಿರ್ ಸನ್ನತ್ಸಿರ್ ಚಳವಳಿ ಮಾಡತಕ್ಕದ್ದೆಂದು ಬಹು ಉನ್ನತ ದೃಷ್ಟಿಯಿಂದ ಉಪನ್ಯಾಸ ಮಾಡುತ್ತಾರಲ್ಲ ಕಾಯದೇಸಿರ್ ಚಳವಳಿಯಿಂದ ಏನಾಗಿದೆ ಸನ್ನತ್ಸಿರ್ ಚಳವಳಿಯಿಂದ ಏನಾಗಿದೆ ಈ ಧೋರಣೆಯಲ್ಲಿ ಉಪನ್ಯಾಸ ಬೆಳೆಯಿತು ಜನರನ್ನೆಬ್ಬಿಸಿ ಹುರಿದುಂಬಿಸುವ ಶಕ್ತಿ ಕನ್ನಡ ಮಾತಿಯೇ ಉಂಟೆಂಬುದನ್ನು ನಾನು ಕಂಡುಕೊಂಡದ್ದು ಆ ನಾನು ಗಂಗಾಧರ ಪಕ್ಷದವನಲ್ಲ ಆದರೆ ಅವರ ವಾಕ್ ಪ್ರಭಾವವನ್ನು ನನಗೆ ದೇವರು ಕೊಡಲಿಲ್ಲವಲ್ಲ ಎಂದುಕೊಂಡಿದ್ದೇನೆ ಹಲವಾರು ಸಲ ಕೌಜಲಗಿ ಶ್ರೀನಿವಾಸರಾಯರು ಶ್ರೀನಿವಾಸರಾವ್ ಕೌಜಲಗಿಯವರನ್ನು ಕರ್ನಾಟಕದ ಸಿಂಹವೆಂದು ಕರ್ನಾಟಕದ ಹುಲಿ ಎಂದು ಜನ ಕರೆಯುತ್ತಿದ್ದರು ಸಿಂಹದ ಎದೆಗುಂಡಿಗೆ ಹುಲಿಯ ಗರ್ಜನೆ ಅವರು ತುಂಬಾ ಮಾತಿನವರಲ್ಲ ಮಾತನಾಡಿದಾಗ ವಿಷಯ ಫೈಸಲಾಗುತ್ತಿತ್ತು ಸತ್ಯವಂತರು ಉದಾರ ಮನಸ್ಸಿನವರು ಆದ ಕಾರ್ಯಕರ್ತರು ಕೌಜಲಿಗೆಯವರು ರಾಯಚೂರು ಸಮ್ಮೇಳನದ ವೇಳೆಯಲ್ಲಿ ಒಂದು ಕಠಿಣ ಪ್ರಶ್ನೆ ಬಂದಿತ್ತು ಆ ಸಮೀಪದಲ್ಲಿರುವ ಮಾನ್ವಿ ಎಂಬ ಗ್ರಾಮದ ಒಂದಾನೊಂದು ಗುಂಪಿನವರು ಸಮ್ಮೇಳನದ ವಿಷಯದಲ್ಲಿ ವಿಮುಖರಾಗಿದ್ದರು ಅದೇ ಕೋಮಿಗೆ ಸೇರಿದ್ದ ರಾಯಚೂರು ಪುರು ಬಹುಮಂದಿ ಸಮ್ಮೇಳನವನ್ನು ತಿರಸ್ಕರಿಸುವವರಾಗಿದ್ದರು ಮಾನ್ವೀಯ ಸಮೀಪದಲ್ಲೆಲ್ಲೋ ಒಂದು ಜಗನ್ನಾಥ ದೇವಾಲಯವಿದೆ ಪ್ರಸಿದ್ಧ ಹರಿದಾಸರಾದ ಜಗನ್ನಾಥದಾಸರ ವೃಂದಾವನವಿದೆ ಅದಕ್ಕೆ ಸೇರಿದ ಗುಡಿಯ ಮರದ ತೇರಿನ ಮುಂದುಗಡೆ ಒಂದು ಬಸವಣ್ಣನ ಪ್ರತಿಮೆಯನ್ನು ಕೆತ್ತಿದೆ ಆನೆ ಕುದುರೆ ಮೊದಲಾದ ಪ್ರತಿಮೆಗಳೆಲ್ಲವೂ ಇದ್ದವು ಆದರೂ ಸಾರಥಿ ಸ್ಥಾನದಲ್ಲಿ ಬಸವಣ್ಣನ ಪ್ರತಿಮೆ ಇದ್ದದ್ದು ಅಸಮಾಧಾನಕ್ಕೆ ಕಾರಣ ಸಂದರ್ಭ ಹೇಗಿದ್ದರ ವರ್ತಮಾನ ಕೌಜಲಗಿ ಶ್ರೀನಿವಾಸರಾಯರಿಗೆ ತಿಳಿಯಿತು ಅವರು ಮಾನ್ವಿಗೆ ಹೋಗಿ ಅಲ್ಲಿಯೂ ರಾಯಚೂರಿನಲ್ಲಿಯೂ ಈ ಪ್ರತಿ ವರ್ಗದ ಜನರ ಒಂದೊಂದು ಮನೆಗೂ ಹೋಗಿ ಒಬ್ಬೊಬ್ಬರೊಡನೆಯೂ ಮಾತನಾಡಿ ಒಂದೂವರೆ ದಿನಗೊಳಗಾಗಿ ಅವರೆಲ್ಲರಿಗೂ ಸಮಜಾಯಿಸಿ ಹೇಳಿ ಅವರೆಲ್ಲ ಸಮ್ಮೇಳನಕ್ಕೆ ಬರುವಂತೆ ಒಡಂಬಡಿಸಿದರು ದೇಶ ಕಾರ್ಯ ಭಾಷಾ ಕಾರ್ಯಗಳ ಮುಂದೆ ಸ್ವಪ್ರತಿಷ್ಠೆ ಎಂಬುದು ಅವರಲ್ಲಿ ಸಂಪೂರ್ಣವಾಗಿ ಅಳಿಸಿ ಹೋಗಿತ್ತು ಇನ್ನೊಂದು ಸಾರಿ ರಾಯಚೂರು ಸಮ್ಮೇಳನಕ್ಕಿಂತ ಹಿಂದೆ ಬಹುಶಃ ಬಿಜಾಪುರದಲ್ಲಿ ನನ್ನ ಒಂದು ಸೂಚನೆ ಸಮ್ಮೇಳನದ ಮುಂದೆ ಬರುವುದಾಗಿತ್ತು ನನಗೂ ಶ್ರೀನಿವಾಸ ರಾಯರಿಗೂ ಆಗ ಮುಖ ಪರಿಚಯ ಸಹ ಇರಲಿಲ್ಲ ಶ್ರೀನಿವಾಸ ರಾಯರು ನಾವೆಲ್ಲಾ ಎಳೆದುಕೊಂಡಿದ್ದ ಕಡೆಗೆ ಬಂದು ಅಲ್ಲಿ ತಮಗೆ ಪರಿಚಿತರಾಗಿದ್ದ ಒಬ್ಬ ಸ್ನೇಹಿತರೊಡನೆ ಮಾತನಾಡುತ್ತಿದ್ದರು ಆಗ ನನ್ನ ಸೂಚನೆಯ ಪ್ರಸ್ತಾವ ಬಂದಿತು ಆ ನನ್ನ ಸೂಚನೆ ಪಂಪಾ ಕ್ಷೇತ್ರದ ಜೀರ್ಣೋದ್ಧಾರವನ್ನು ಕುರಿತದ್ದು ಅಲ್ಲಿಯ ಕಟ್ಟಡಗಳ ದುರಸ್ತಿ ಅಲ್ಲಿಯ ಪ್ರಯಾಣಿಕರಿಗೆ ಆಗಬೇಕಾದ ಸೌಕರ್ಯ ಮೊದಲಾದ ವಿವರಗಳನ್ನು ಆ ಸೂಚನೆಯಲ್ಲಿ ಕೊಟ್ಟಿತ್ತು ಶ್ರೀನಿವಾಸರಾಯರು ತಮ್ಮ ಸ್ನೇಹಿತರನ್ನು ಕೇಳಿದರು ದಾರದಪ್ಪ ಈ ಸೂಚನೆ ನಾನು ಅದು ನನ್ನದೆಂದು ಹೇಳಿ ಮುಂದೆ ಬಂದು ನನ್ನ ಹೆಸರು ಹೇಳಿಕೊಂಡೆ ಶ್ರೀನಿವಾಸರಾಯರು ಕೇಳಿದರು ನೀವು ಹಂಪಿ ನೋಡಿದ್ದೀರೋ ಇಲ್ಲ ನೋಡಿಲ್ಲ ಹಾಗಾದರೆ ನೀವು ಮೊದಲು ಹಂಪಿ ನೋಡಿಕೊಂಡು ಬಂದು ಅನಂತರ ಸೂಚನೆ ತರ್ರಿ ನಿಮ್ಮ ಸೂಚನೆ ನೋಡಿದರೇನೆ ಇವರಿಗೆ ವಿಷಯ ಸರಿಯಾಗಿ ತಿಳಿಯದು ಅಂತ ಗೊತ್ತಾಗ ನಮ್ಮ ದೇಶದ ಮಿಕ್ಕೆಲ್ಲ ಕಾರ್ಯ ಬಿಟ್ಟು ಈ ಪಂಪಾ ಕಾರ್ಯವೊಂದಕ್ಕೆ ಸರಕಾರ ತನ್ಕ್ ತನ್ನ ಬಕ್ಕಸವನ್ನು ಮುಡುಪಿಟ್ಟರೂ ನೀವು ಸೂಚಿಸಿರುವುದರಲ್ಲಿ ಒಂದು ಶತಾಂಶ ನಡೆಯಲಾರದು ನಿಮ್ಮದೇನ್ರಿ ಹುಚ್ಚು ಮಾತು ಎಷ್ಟೋ ಉತ್ಸಾಹದಿಂದ ನಾನು ತಯಾರು ಮಾಡಿದ್ದ ಕಾರ್ಯಯೋಜನೆಯ ವಿಷಯದಲ್ಲಿ ಈ ಪ್ರಸಿದ್ಧ ಜನನಾಯಕರು ಹೀಗೆ ನಿರಾಶೆಯ ಮಾತನ್ನಾಡಿದರಲ್ಲ ಎಂದು ತುಂಬ ಅಸಮಾಧಾನವಾಯಿತು ಮಾರನೆಯ ವರ್ಷ ಹಂಪೆಗೆ ಹೋದೆ ನನ್ನ ಮನಸ್ಸಿನಲ್ಲಿದ್ದ ಕಟ್ಟಡಗಳನ್ನು ಗೋಪುರಗಳನ್ನು ಕೊಳಕಾಲುವೆಗಳನ್ನೂ ಕಣ್ಣಾರೆ ಕಂಡೆ ಶ್ರೀನಿವಾಸರಾಯರು ಎಂತ ಯಥಾರ್ಥವಾದಿಗಳೆಂಬುದು ಆಗ ನನಗೆ ಸ್ಪಷ್ಟವಾಯಿತು ನನ್ನ ಸೂಚನೆಯನ್ನು ಅವರಿಗಿಂತ ಮುಂಚೆ ನೋಡಿದ್ದವರು ಬಹುಮಂದಿ ಇದ್ದರು ಅವರಲ್ಲನೇಕರು ಹಂಪೆಯನ್ನು ಒಂದೆರಡು ಸಾರಿ ನೋಡಿದ್ದವರು ನನ್ನ ಯೋಚನೆ ಅಸಾಧ್ಯವಾದದ್ದೆಂದು ಅವರಿಗೂ ತೋರಿದ್ದಿರಬೇಕು ಆದರೆ ಹಾಗೆ ಹೇಳುವ ಧೈರ್ಯ ಸಿದ್ಧವಾಗಿದ್ದದ್ದು ಶ್ರೀನಿವಾಸ ರಾಯರೊಬ್ಬರಿಗೆ